ಬ್ರಹ್ಮವಾಯುಗಳ ನಂತರದ ಸ್ಥಾನ ಸರಸ್ವತಿ ಭಾರತಿದೇವಿಯರದ್ದು ಪತಿಗಳಿಂದ ಸರಸ್ವತಿ ಭಾರತಿಗಳಾದವರು ನೂರು ಗುಣ ಪರಿಮಿತ ವಿಜಾತ್ಯವರರು ಬಲ ಜ್ಞಾನಾದಿಗುಣದಿಂದ ಅತಿಶಯೇಳು ವಾಗ್ದೇವಿ ಶ್ರೀ ಭಾರತಿಗೆ ಪದದ ಪ್ರಯುಕ್ತ ವಿಧಿ ಮಾರುತರ ಹೋಲ್ ಚಿಂತಿಬಿಟ್ಟು ಸದ್ಭಕ್ತಿಯಲ್ಲಿ ಕೋವಿದರು ಸರಸ್ವತಿ ಮತ್ತು ಭಾರತಿದೇವಿಯರು ತಮ್ಮ ಪತಿಗಳಿಗಿಂತ ಅಂದರೆ ವಾಯುಬ್ರಹ್ಮರಿಗಿಂತ ಬಲ ಜ್ಞಾನಾದಿ ವಿಜಾತಿ ಗುಣದಿಂದ ನೂರು ಗುಣ ಕಡಿಮೆ ತಾರತಮ್ಯದಲ್ಲಿ ಆದರೆ ಪದದ ಪ್ರಯುಕ್ತ ವಾಯುಗಳಂತೆ ಸರಸ್ವತಿ ದೇವಿ ಭಾರತೀ ದೇವಿಗಿಂತ ಅತಿಶಯೇಳು ಅಂದರೆ ತಾರತಮ್ಯದಲ್ಲಿ ಶ್ರೇಷ್ಠ ಈ ರೀತಿಯಾಗಿ ಕೋವಿದರೂ ಸದ್ಭಕ್ತಿಯಿಂದ ಚಿಂತನೆ ಮಾಡಬೇಕು ಅಂತ ತಿಳಿಸ್ತಾರೆ ಬ್ರಹ್ಮವಾಯುಗಳು ತಾರತಮ್ಯದಲ್ಲಿ ಸಮರಾಗಿದ್ದರೂ ಕೂಡ ಬ್ರಹ್ಮದೇವರು ಪದವಿ ಪ್ರಯುಕ್ತವಾಗಿ ವಾಯುದೇವರಿಗಿಂತ ನಾಲ್ಕು ಗುಣ ಶ್ರೇಷ್ಠ ಹೆಚ್ಚು ಅಂತ ಹಿಂದೆ ಹದಿನೇಳನೇ ಸಂದಿಯಲ್ಲಿ ತಿಳಿಸಿದ್ದಾರೆ ಅದೇ ರೀತಿಯಲ್ಲಿ ಸರಸ್ವತೀ ದೇವಿ ಕೂಡ ಭಾರತೀ ದೇವಿಗಿಂತ ಸ್ವಲ್ಪ ಶ್ರೇಷ್ಠ ಅಂತ ತಿಳ್ಕೊಬೇಕು ಸರಸ್ವತಿ ಭಾರತೀಯರಿಬ್ಬರೂ ಕೂಡ ಕೃತಿಪತಿ ಪ್ರದ್ಯುಮ್ನರ ಪುತ್ರಿಯರು ಯಮಳರು ಅನ್ನೋ ವಿಶೇಷಾಂಶ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಇಲ್ಲಿ ಸಜಾತಿ ಅಂದರೆ ಜ್ಞಾನತ್ವೇನ ಭಕ್ತಿತ್ವೇನ ವಿಜಾತಿ ಅಂದರೆ ತಜ್ಞಾನ ತದ್ಭಕ್ತಿ ನಿಯಾಮಕತ್ವೇನ ಅಂತ ಸಜಾತಿ ಅಂದರೆ ಕೆಳಗಿನಲ್ಲಿ ಅಂದರೆ ತಾರತಮ್ಯದಲ್ಲಿ ಯಾರು ಅವರತ್ತಾರೋ ಅವರ ಗುಣಗಳಿಗೆ ಸಜಾತಿಯವಾಗಿ ಮೇಲಿನಲ್ಲಿ ಮೇಲಿನವರಲ್ಲಿರುವಂತಹ ಗುಣ ವಿಜಾತಿ ಅಂದರೆ ಮೇಲ್ನವರಲ್ಲಿ ಮಾತ್ರ ಇದ್ದು ಕೆಳಗಿನವರಲ್ಲಿ ಇಲ್ಲದೇ ಇರುವಂತಹ ಜ್ಞಾನ ಭಕ್ತಿಯಾದಿಗಳಿಗೆ ಮೇಲ್ನವರು ನಿಯಾಮಕರಾಗಿ ಇರ್ತಾರೆ ಜ್ಞಾನ ನಿಯಾಮಕತ್ವ ಭಕ್ತಿ ನಿಯಾಮಕತ್ವ ಮೊದಲಾಗಿರ್ತಕ್ಕಂಥ ಗುಣ ಅಂತ ಸಿದ್ಧಾಂತ ಕೌಮುದಿಕಾರರು ತಿಳಿಸ್ತಾರೆ ಕೆಳಗಿನವರಲ್ಲಿ ತಮಗಿಂತ ಕೆಳಗಿನವರ ಗುಣಗಳ ಮೇಲೆ ಇರುವಂತಹ ನಿಯಾಮಕತ್ವ ಮೊದಲಾದಂತಹ ವಿಜಾತಿಯ ಗುಣಗಳು ಇರುತ್ತೆ ಆ ವಿಜಾತಿ ಗುಣಗಳಿಗಿಂತ ನೂರು ಗುಣ ಅಧಿಕವಾಗಿ ಅವರಿಗಿಂತ ಮೇಲ್ನವರಲ್ಲಿ ಇರುತ್ತೆ ಇಲ್ಲಿ ನೂರು ಗುಣ ಅಧಿಕ ಅಂದರೆ ನೂರು ಪಟ್ಟು ಹೆಚ್ಚು ಗುಣ ಅಂತ ಅರ್ಥ ಗುಣ ಅಂದರೆ ಇಲ್ಲಿ ಗುಣನೇ ಗುಣಸೋದೆ ಹೊರತು ಜ್ಞಾನಾದಿ ಗುಣ ಅಂತ ಅಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯ ಟೀಕೆಯಲ್ಲಿ ವಾದಿರಾಜರು ತಿಳಿಸ್ತಾರೆ ನೂರು ಗುಣಗಳಿಂದ ಉತ್ತಮ ಅಂತ ಬೇರೆ ನೂರು ಗುಣಗಳು ಹೆಚ್ಚಾಗಿ ಇದೆ ಅಂತ ಅರ್ಥ ಅಲ್ಲ ಹಾಗೆ ಹೇಳಿದ್ರೆ ಮೇಲ್ನವರಲ್ಲಿ ಮತ್ತು ಕೆಳಗಿನವರಲ್ಲಿ ಸಾಧಾರಣವಾಗಿರುವಂಥ ಗುಣಗಳಲ್ಲಿ ಪರಸ್ಪರ ಸಾಮ್ಯ ಬಂತು ಅಂತ ಆಗತ್ತೆ ಆದ್ದರಿಂದ ಮೇಲ್ನವರಲ್ಲಿ ವಿಜಾರ್ಥಿ ಗುಣಗಳು ಕೆಳಗಿನವರ ವಿಜಾತಿ ಗುಣಗಳಿಗಿಂತ ಅಧಿಕ ಪ್ರಮಾಣದಲ್ಲಿದೆ ಅಂತ ಅರ್ಥ ಎಷ್ಟು ಅಧಿಕ ಅಂದರೆ ಕ್ರಮವಾಗಿ ನೂರು ಬಾರಿ ಅದನ್ನು ದ್ವಿಗುಣಗೊಳಿಸಿದ್ರೆ ಎಷ್ಟಾಗತ್ತೋ ಅಷ್ಟು ಅಂತ ಗುಣಶಬ್ದೋ ಗುಣನಾರ್ಥ ಅಂತ ಸತತ್ವರದ ಮಾಲಕ ಅವರು ಹೇಳ್ತಾರೆ ಎಲ್ಲ ಜಡ ಜೀವ ಚತುರ್ಬುಖ ಬ್ರಹ್ಮದೇವರು ಲಕ್ಷ್ಮೀದೇವಿಯರ ಗುಣಗಳೆಲ್ಲವೂ ಸೇರಿ ಒಂದಾದರೂ ಪರಮಾತ್ಮನ ಗುಣಗಳನ್ನು ಅದರಿಂದ ಅಳಿಲಿಕ್ಕೆ ಸಾಧ್ಯ ಇಲ್ಲ ತಥೋಪಿ ನಿರವಧಿಕ ಮಹಾ ಅದ್ಭುತ ಅನಂತಸಂಖ್ಯಾತ ಸರ್ವಗುಣ ಅಧಿಕ ಅಂತ ಹೇಳ್ತಾರೆ ಹಿಂದೆ ಮಾತೃಕಾಸಂದಿಯಲ್ಲಿ ದಾಸ್ ಹೇಳಿದಾರೆ ಕೋವಿದರು ಚಿತ್ತೈಸುವುದು ಶ್ರೀದೇವಿಯೊಳಗೆ ಹ ನಿಖಿಳ ಜೀವರಲ್ಲಿ ಕಲ್ಪಿಸಿ ಯುಕುತಿಯಲ್ಲಿ ಮತ್ತು ಕ್ರಮದಿಂದ ದೇವದೇವಕಿ ಇಪ್ಪಳೆಂದರಿದು ಆವಿರಿಂಚನ ಜನನೇ ಈತನ ಆವಕಾಲಕ್ಕೂ ಅರಿಯಲು ಅವಳಿಗೆ ಸಾಧ್ಯ ಇಲ್ಲ ಅಂದಮೇಲೆ ನರರ ಪಾಡೇನು ಬ್ರಹ್ಮದೇವರು ವಾಯುದೇವರು ತಾರತಮ್ಯದಲ್ಲಿ ಪಕ್ಷದಲ್ಲಿ ಸಮರಾದರೂ ಕೂಡ ಪದವಿ ಪ್ರಯುಕ್ತ ಬ್ರಹ್ಮದೇವರು ತಾರತಮ್ಯದಲ್ಲಿ ಶ್ರೇಷ್ಠರು ಜ್ಯೇಷ್ಠರು ಆದ್ದರಿಂದ ಕೆಲವು ಕಡೆ ಮೊದಲು ಬ್ರಹ್ಮದೇವರು ನಂತರ ವಾಯುದೇವರು ಹುಟ್ಟಿದ್ರು ಅಂತ ಹೇಳ್ತಾರೆ ಕೆಲವು ಕಡೆ ವಾಯುದೇವರೇ ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ ಎನ್ನುವ ವಿವಕ್ಷೆಯಿಂದ ಅಭಿಪ್ರಾಯದಿಂದ ಮೊದಲು ವಾಯುದೇವರ ಉತ್ಪತ್ತಿಯನ್ನು ಹೇಳೋದಿದೆ ವಸ್ತುತ ಇಬ್ಬರು ಜೊತೆಯಾಗಿ ಹುಟ್ಟಿದ್ದಾರೆ ಅಂತ ಬೃಹದಾರಣ್ಯಕ ಭಾಷೆಯಲ್ಲಿ ಹೇಳ್ತಾರೆ ಈ ಬ್ರಹ್ಮವಾಯುಗಳ ದೃಷ್ಟಾಂತದಿಂದ ಸರಸ್ವತಿ ಭಾರತೀ ದೇವಿಯರು ಕೂಡ ಸಮಾನರೇ ಆಗಿದ್ದರು ಸರಸ್ವತೀ ದೇವಿ ಪದವಿ ಪ್ರಯುಕ್ತ ಭಾರತೀ ದೇವಿಗಿಂತ ಕಿಂಚಿತ್ ಹುಟ್ಟವಳು ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಸತ್ತತ್ವ ರತ್ನಮಾಲಾಕಾರ ತಿಳಿಸುವಂಗೆ ಮಹಾಲಕ್ಷ್ಮೀ ದೇವಿ ಬ್ರಹ್ಮವಾಯುಗಳಿಗಿಂತ ತಾರತಮ್ಯದಲ್ಲಿ ಒಂದು ಕೋಟಿ ಗುಣದಷ್ಟು ಹೆಚ್ಚು ಜ್ಯೇಷ್ಠರು ಶ್ರೇಷ್ಠರು ಯೋಗ್ಯತೆ ಜಾಸ್ತಿ ಲಕ್ಷ್ಮೀದೇವಿಯು ಜ್ಞಾನಾನಂದಾದಿಗಳಲ್ಲಿ ಮಾತ್ರ ಅಲ್ಲದೆ ಶಕ್ತಿ ಸೌಂದರ್ಯ ಪರಾಕ್ರಮ ಗಾಂಭೀರ್ಯ ಹೀಗೆ ಎಲ್ಲ ಗುಣಗಳ ವಿಚಾರದಲ್ಲೂ ಸಹ ತಾರತಮ್ಯವನ್ನು ಹೊಂದಿದ್ದಾಳೆ ಆನಂದದಲ್ಲಿ ಕೋಟಿ ಗುಣದಿಂದ ಅಧಿಕಳಾಗಿರುವಂತೆ ಬ್ರಹ್ಮವಾಯುಗಳಿಗಿಂತ ಕೋಟಿ ಗುಣ ಶಕ್ತಳು ಅಷ್ಟು ಗುಣ ಸುಂದರಳು ಈ ರೀತಿಯಾಗಿ ತಿಳ್ಕೊಬೇಕು ಆದ್ದರಿಂದ ಲಕ್ಷ್ಮೀ ಆ ದೇವತೆಗಳಿಗಿಂತ ಊಹೆ ಮಾಡೋಕ್ಕೂ ಅಶಕ್ಯವಾಗಿರ್ತಕ್ಕಂಥ ಮಹಾತ್ಮೆಯನ್ನು ಹೊಂದಿರುವಂಥವಳು ತಾನು ಪರಮಾತ್ಮನನ್ನು ಅನಂತ ಅನಂತ ಗುಣವುಳ್ಳವನು ಅಂತ ತಿಳಿದಿದ್ದರೂ ಕೂಡ ಪ್ರತಿ ಕ್ಷಣದಲ್ಲಿ ಪರಮಾತ್ಮನಲ್ಲಿ ಹೊಸದಾದ ಗುಣಗಳನ್ನು ನೋಡಿ ಹಿಕ್ಕಿತಾಳೆ ಆನಂದ ಪಡ್ತಾಳೆ ಆದರೆ ಲಕ್ಷ್ಮೀದೇವಿಯೂ ಭಗವದ್ ವಿಷಯದಲ್ಲಿ ಸರ್ವಜ್ಞಳಲ್ಲ ಜಗದ್ ಮಾತ್ರ ಸರ್ವಜ್ಞಳು ಭಗವದ್ ವಿಷಯದಲ್ಲಿ ಬರದೇ ಇರುವಂತಹ ಇನ್ನೂ ಎಷ್ಟೋ ಗುಣಗಳಿರೋದ್ರಿಂದ ಲಕ್ಷ್ಮೀದೇವಿ ಭಗವಂತನ ವಿಚಾರದಲ್ಲಿ ಸರ್ವಜ್ಞಳಲ್ಲ ಬ್ರಹ್ಮಾದಿಗಳು ಜಗದ್ ಸರ್ವಜ್ಞರೇ ಆಗಿದ್ದರು ಅವರು ಆಲೋಚನೆಯಿಂದ ಸರ್ವ ತಿಳ್ಕೊತಾರೆ ಲಕ್ಷ್ಮೀದೇವಿ ಅನಾಲೋಚನೀಯವಾಗಿ ತಿಳ್ಕೊತಾಳೆ ಆಮಲಕದಂತೆ ಕೈಯಲ್ಲಿರುವಂಥ ಅಂಗೈಯಲ್ಲಿರುವಂತಹ ನಲ್ಲಿಕಾಯಿ ಅಂತ ಸ್ಪಷ್ಟವಾಗಿ ನೋಡ್ತಾಳೆ ಆದ್ದರಿಂದ ಬ್ರಹ್ಮಪತ್ರಿಯಾಗಿರ್ತಕ್ಕಂಥ ಸರಸ್ವತೀ ದೇವಿ ವಾಯುಪತ್ನಿಯಾಗಿರ್ತಕ್ಕಂಥ ಭಾರತಿದೇವಿ ಇಬ್ಬರೂ ಕೂಡ ಸಮಾನ ಇಬ್ಬರೂ ಪರಶುಕ್ಲತ್ರಯರಲ್ಲಿ ಸೇರಿದವರೇ ಅತಿರೋಹಿತ ವಿಮಲ ವಿಜ್ಞಾನಿಗಳು ತಮ್ಮ ತಮ್ಮ ಪತಿಗಳಿಗಿಂತ ಶತಗುಣ ಅದಮರು ಅಂದರೆ ಗುಣ ಕಡಿಮೆ ರುದ್ರರಿಗಿಂತ ಭಾರತಿದೇವಿ ದೇವಿ ಆ ಶಾಂತ ಹೆಸರು ನೂರು ಗುಣದಿಂದ ಅಧಿಕಳು ಭಾರತೀ ಮುಖ್ಯ ಪ್ರಾಣದೇವರು ಶತಗುಣ ಅಧಿಕರು ವಿಜಾತೀಯವಾಗಿರ್ತಕ್ಕಂಥ ಬಲ ಜ್ಞಾನ ಆನಂದಾದಿ ಗುಣಗಳಿಂದ ಪರಿಮಿತವಾಗಿರ್ತಕ್ಕಂಥ ನೂರು ಗುಣಗಳಿಂದ ಬ್ರಹ್ಮ ವಾಯುದೇವರಿಗಿಂತ ಅದಮರು ನೂರು ಸಜಾತೀಯ ಗುಣದಿಂದ ಸಮಾನರು ಪ್ರಸಕ್ತ ವಾಯುದೇವರು ಭವಿಬ್ರಹ್ಮರು ಇದರಿಂದ ಒಂದು ಕಲ್ಪ ಸಾಧನೆ ಮತ್ತು ಪದವಿ ಪ್ರಯುಕ್ತ ಬ್ರಹ್ಮ ದೇವರು ವಾಯುದೇವರಿಗಿಂತ ಕಿಂಚಿತ್ ಅಧಿಕಾರ ಹಾಗೆ ಭಾರತೀದೇವಿ ಕೂಡ ಭಾವಿ ಸರಸ್ವತೀ ದೇವಿ ಆದ್ದರಿಂದ ಸಾಧನೆ ಮತ್ತು ಪದವಿ ಪ್ರಯುಕ್ತ ವಾಗ್ ಅಭಿಮಾನಿಗಳಾಗಿರ್ತಕ್ಕಂಥ ಸರಸ್ವತಿ ಭಾರತೀ ದೇವಿಗಿಂತ ಕಿಂಚಿತ್ ಶ್ರೇಷ್ಠಳು ಅಂದರೆ ದ್ರೌಪದಿ ಚಂದ್ರ ಇತ್ಯಾದಿ ಸ್ವರೂಪಗಳಾಗಿರ್ತಕ್ಕಂಥ ಶ್ರೀ ಸರಸ್ವತಿ ಮತ್ತು ಭಾರತೀ ವಿಷ್ಣು ಭಕ್ತಿ ಜ್ಞಾನ ಆನಂದಾದಿ ಸಕಲ ಗುಣಗಳಲ್ಲೂ ಶತಗುಣಗಳಿಂದ ತಮ್ಮ ತಮ್ಮ ಪತಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ ಮುಕ್ತಿಯ ನಂತರದಲ್ಲೂ ಈ ತಾರತಮ್ಯ ಅನ್ನೋದು ನಿತ್ಯವಾಗೇ ಇರುತ್ತೆ ಈ ರೀತಿಯಲ್ಲಿ ಜ್ಞಾನಿಗಳಾದವರು ಕೋವಿದರೂ ತಾರತಮ್ಯ ಭಾವವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ